ಮಾದ್ವ ವಿದ್ವನ್ ಮಂಡಳಿ ಮುಳಬಾಗಿಲಿನ ಮಾಧ್ವ ಬ್ರಾಹ್ಮಣರು ವಿಶೇಷವಾಗಿ ತಮಗೆ ಪೂರ್ವದಿಂದ ಬಂದಿದ್ದ ಜಮೀನನ್ನು ನಂಬಿಕೊಂಡು ಬದುಕುತ್ತಿದ್ದರೆಂದು ಹಿಂದೆ ಹೇಳಿದೆಯಷ್ಟೇ ಅವರಿಗೆ ತಮ್ಮ ದವಸ ಧಾನ್ಯಗಳನ್ನು ಮಾರಿದರೆ ಬರುತ್ತಿದ್ದಷ್ಟು ಹಣವೇ ಅವರಿಗಿದ್ದ ನಗದು ವರ್ ನಗದು ವರಮಾನ ಇದರ ಜೊತೆಗೆ ಇನ್ನೊಂದು ಹೊಸ ವರಮಾನ ಏರ್ಪಟ್ಟಿತ್ತು ಅದು ಶ್ರೀಮದ್ ಶ್ರೀಮಧ್ವ ಸಿದ್ಧಾಂತೋ ನಾಹಿನಿ ಸಭೆಯು ಕೊಡಲಾರಂಭಿಸಿದ ವಿದ್ವತ್ ಸಂಭಾವನೆ ಶ್ರೀಮತ್ ಸಿ ಸಭೆಯು ವರ್ಷಕ್ಕೊಮ್ಮೆ ತಿರುಪತಿಯ ಬಳಿಯ ತಿರುಚಾನೂರಿನಲ್ಲಿ ಸೇರುತ್ತಿತ್ತು ಆ ಸಭೆಯ ಸ್ಥಾಪಕರು ಕಂಚಿ ಸುಬ್ಬರಾಯರೆಂಬ ಪ್ರಸಿದ್ಧ ಪುರುಷರು ಅವರು ಕೆಲವು ಕಾಲ ತಿರುವಾಂಕೂರು ಸಂಸ್ಥಾನದ ದಿವಾನರಾಗಿದ್ದವರು ಕೌಕೂರು ರಾಮಚಂದ್ರರಾಯರು ಅವರಿಗೆ ಸಹಾಯಕರಾಗಿದ್ದರು ಅವರು ವಕೀಲರು ಸಭೆಗೆ ಎಲ್ಲ ಪ್ರಸಿದ್ಧ ಮಾಧ್ವ ಕೇಂದ್ರಗಳಿಂದಲೂ ಜನ ಬರುತ್ತಿದ್ದರು ಅವರಿಗೆ ಸ್ನಾನ ಭೋಜನಾದಿ ಸೌಕರ್ಯಗಳ ವ್ಯವಸ್ಥೆ ತೃಪ್ತಿಕರವಾಗಿರುತ್ತಿತ್ತು ಸಭೆಗೆ ಬಂದ ವಿದ್ವಾಂಸರುಗಳಲ್ಲಿ ಮುಖ್ಯರಾದವರನ್ನು ಒಂದು ಪರೀಕ್ಷಕ ಸಮಿತಿಯನ್ನಾಗಿ ಗೊತ್ತು ಮಾಡುತ್ತಿದ್ದರು ಈ ಸಮಿತಿಯು ಮಣಿಮಂಜರಿ ಸಮದ್ವ ಸಮಧ್ವವಿಜಯ ವಾಯುಸ್ತುತಿ ಸುದಾ ಚಂದ್ರಿಕ ಮೊದಲಾದ ಮಧ್ವಮತ ಗ್ರಂಥಗಳನ್ನು ಕುರಿತು ಪರೀಕ್ಷೆ ನಡೆಸುತ್ತಿತ್ತು ಆ ಪರೀಕ್ಷೆಗೆ ಕೂಡುತ್ತಿದ್ದವರು ಮಹಾಮಹಾ ಆಚಾರ್ಯರುಗಳ ಶಿಷ್ಯರು ಪರೀಕ್ಷೆಗಳೆಲ್ಲ ಮುಗಿದ ಮೇಲೆ ಶಿಷ್ಯರಿಗೂ ಗುರುಗಳಿಗೂ ಸಹ ಸಂಭಾವನೆ ಕೊಡುತ್ತಿದ್ದರು ಆ ಸಂಭಾವನೆ ಬಹುಮಟ್ಟಿಗೆ ನಗದು ಹಣದ ರೂಪದಲ್ಲಿರುತ್ತಿತ್ತು ಬೆಳ್ಳಿಯ ಬಟ್ಟಲು ಬೆಳ್ಳಿಯ ತಟ್ಟೆ ಬೆಳ್ಳಿಯ ಗಂಟೆ ಮೊದಲಾದ ದೇವ ಪೂಜಾ ಪರಿಕರಗಳನ್ನು ಕೊಡುತ್ತಿದ್ದುದುಂಟು ಈ ವಿತರಣೆಯಲ್ಲಿ ಶಿಷ್ಯರಿಗೆ ದೊರೆಯುತ್ತಿದ್ದ ಸಂಭಾವನೆಯಲ್ಲಿ ದೊಡ್ಡ ಭಾಗ ಅವರ ಆಚಾರ್ಯರುಗಳಿಗೆ ಹೋಗುತ್ತಿತ್ತು ಕೆಲ ಪರೀಕ್ಷಕರು ಒಬ್ಬ ಆಚಾರ್ಯರ ಶಿಷ್ಯರಿಗೆ ಪಕ್ಷಪಾತ ಮಾಡಿ ಇನ್ನೊಬ್ಬ ಆಚಾರ್ಯರ ಶಿಷ್ಯರಿಗೆ ಅನ್ಯಾಯ ಮಾಡಿದರೆಂದು ಗೊಣಗಾಟ ನಡೆಯುತ್ತಿದ್ದುದುಂಟು ಇಂತಹ ಅಸೂಯೆಗಳು ಒಂದು ಮಹಾ ಸಮಾರಂಭದಲ್ಲಿ ಅನಿವಾರ್ಯವಾಗುತ್ತದೆ ನಾವು ಅವನ್ನು ಲೆಕ್ಕಿಸಬೇಕಾಗಿಲ್ಲ ಒಟ್ಟಿನ ಮೇಲೆ ಶ್ರೀ ಮಾ ಸಿ ಸಭೆಯು ಮಾಧ್ವ ವರ್ಗದ ವಿದ್ವಾನ್ ಮಂಡಳಿಗೆ ಪ್ರೋತ್ಸಾಹಪ್ರದವಾಗಿ ಪ್ರಯೋಜನ ಪ್ರಯೋಜನಕರವಾಗಿತ್ತೆಂದು ಧಾರಾಳವಾಗಿ ಹೇಳಬಹುದು ಕೆಲವು ವರ್ಷಗಳಾದ ಮೇಲೆ ಮಾಧ್ವ ಮಠಗಳ ಕಲಹಗಳ ಕಾರಣದಿಂದಲೂ ವೈಯಕ್ತಿಕ ಕಲಹಗಳ ಕಾರಣದಿಂದಲೂ ಆ ಸಭೆ ಒಡೆದು ಹೋಗಿ ಬೇರೆ ಸಂಸ್ಥೆಗಳು ಹುಟ್ಟಿಕೊಂಡವು ಪ್ರಕರಣ ಜ್ಞಾಪಕಕ್ಕೆ ಬರುತ್ತದೆ ಅಪ್ಪಣ್ಣಾಚಾರ್ಯರು ಮುಳಬಾಗಿಲಿನಿಂದ ತಿರುಪತಿ ಸಭೆಗೆ ಹೋಗುತ್ತಿದ್ದ ಮಹಾವಿದ್ವಾಂಸರುಗಳಲ್ಲಿ ಶ್ರೀ ವ್ಯಾಸರಾಯ ಮಠದ ಅಪ್ಪಣ್ಣಾಚಾರ್ಯರು ಒಬ್ಬರು ಜನಬಾಯಿ ತಿರುಗದೆ ಅವರನ್ನು ಅಪ್ಪಳಾಚಾರ್ಯರು ಅಪ್ಪಳಾಚಾರ್ಯರು ಎಂದು ಕರೆಯುತ್ತಿದ್ದುದುಂಟು ಅಪ್ಪಣ್ಣಾಚಾರ್ಯರು ಪಾಂಡಿತ್ಯದಿಂದಲೂ ಚಾರಿತ್ರದಿಂದಲೂ ಗೌರವ ಪಡೆದಿದ್ದರು ಆ ಊರಿನಲ್ಲಿ ಮಾತ್ರವಲ್ಲದೆ ದೇಶದ ಅನೇಕ ಕಡೆಗಳಲ್ಲಿ ಅವರು ಸನ್ಮಾನಿತರಾಗಿದ್ದರು ಅವರಿಗೆ ಶಿಷ್ಯ ಸಂಪತ್ತು ಹೆಚ್ಚಾಗಿತ್ತು ಒಂದಾನದು ವರ್ಷ ಸಭೆಗೆ ಅಪ್ಪಣ್ಣಾಚಾರ್ಯರು ದಯಮಾಡಿಸಿದ್ದಾಗ ಕಾರ್ಯಕರ್ತರು ಅವರನ್ನು ಬಹುವಾಗಿ ಗೌರವಿಸಿದರು ಒಂದು ಬೆಳ್ಳಿಯ ದೀಪಸ್ತಂಭ ಒಂದು ಬೆಳ್ಳಿಯ ತಂಬಿಗೆ ಶಾಲು ಇವನ್ನೆಲ್ಲ ಬಹುಮಾನವಾಗಿ ಕೊಟ್ಟಿದ್ದರು ಅಪ್ಪಣ್ಣಾಚಾರ್ಯರು ಈ ಬೆಲೆಯುಳ್ಳ ಸಾಮಾನುಗಳನ್ನು ಅದರ ಜೊತೆಗೆ ತಮ್ಮ ಕೈಗೂ ಶಿಷ್ಯರಿಗೂ ಬಂದಿದ್ದ ದ್ರವ್ಯವನ್ನು ತಮ್ಮ ಸ್ವಂತ ದೇವರ ಪೂಜೆಯ ಪೆಟ್ಟಿಗೆಯನ್ನು ಒಟ್ಟಿಗೆ ಮೂಟೆ ಕಟ್ಟಿ ಒಂದು ಗೋಣಿಚೀಲದಲ್ಲಿ ಭದ್ರಪಡಿಸಿದ್ದರು ಆ ರಾತ್ರಿ ಅವರ ಪ್ರಯಾಣ ತಮೂರಿಗೆ ಆ ಕಾಲದಲ್ಲಿ ಈಗ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ತಿರುಪತಿಯಿಂದ ಬೌರಿಂಗ್ಪೇಟೆಗೆ ಬರುವ ರೈಲುದಾರಿಯಲ್ಲಿ ದಾರಿಯಲ್ಲಿ ರೇಣಿಗುಂಟ ಎಂಬ ಜಂಕ್ಷನ್ ಇತ್ತು ಅಲ್ಲಿ ಬಂಡಿ ಬದಲಾಯಿಸಬೇಕಾಗಿತ್ತು ಆಗ ನಡುರಾತ್ರಿ ಹನ್ನೆರಡು ಗಂಟೆ ಅಪ್ಪಣ್ಣಾಚಾರ್ಯರು ಅವರ ಶಿಷ್ಯರು ಮೂರನೇ ತರಗತಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವರು ಟೇಣಿಗುಂಟೆಯಲ್ಲಿ ಗಾಡಿ ಬದಲಾಯಿಸಿ ಬೌರಿಂಗ್ಪೇಟೆಗೆ ಬಂದು ಅಲ್ಲಿಂದ ಮಾರನೆಯ ದಿನ ಕಾಲು ನಡಿಗೆಯಿಂದ ಬಂದರು ಅವರು ಹಿಂದಿರುಗಿ ಬರುವ ದಿವಸ ಸಂಬಂಧಪಟ್ಟ ಜನಕ್ಕೆ ಗೊತ್ತಿದ್ದರಿಂದ ಆಚಾರ್ಯರ ಇಷ್ಟಮಿತ್ರರು ಶಿಷ್ಯಾಭಿಮಾನಿಗಳು ಕುತೂಹಲದಿಂದ ಆಚಾರ್ಯರ ಮನೆ ಹತ್ತಿರ ನೆರೆದಿದ್ದರು ನಮ್ಮ ಆಚಾರ್ಯರಿಗೆ ಏನೇನು ಬಹುಮಾನ ಬಂತು ಶಿಷ್ಯರಿಗೆ ಎಷ್ಟೆಷ್ಟು ಸಂಭಾವನೆ ಇದನ್ನು ತಿಳಿದುಕೊಳ್ಳಲು ಎಲ್ಲರಿಗೂ ಆತುರ ಆಗ ಆಚಾರ್ಯರು ಅವರ ಮನೆಯ ಜಗುಲಿಯ ಮೇಲೆ ಕುಳಿತು ತಮ್ಮ ಮುಖ್ಯ ಶಿಷ್ಯನನ್ನು ಕರೆದು ಹೇಳಿದರು ಎಲಾ ಆ ಚೀಲ ಬಿಚ್ಚಿ ಎಲ್ಲರಿಗೂ ತೋರಿಸು ಶಿಷ್ಯನು ಅಪ್ಪಣೆಯಾದಂತೆ ಗೋಣಿ ಚೀಲದ ಗಂಟನ್ನು ಬಿಚ್ಚಿದ ಹೊರಕ್ಕೆ ಹೊರಟಿತು ಒಬ್ಬ ದಾಸಯ್ಯನ ಗರುಡಗಂಬ ಒಂದು ಮುಸುರೆಯ ಮಡಕೆ ಒಂದು ಜಾಗಟೆ ಮತ್ತು ಜಾಗತೆಯ ಕೋಲು ಕೊಳತ ತೆಂಗಿನಕಾಯಿ ಚೂರುಗಳು ಇತ್ಯಾದಿ ಬೆಳ್ಳಿಯ ಸಾಮಾನಾಗಲಿ ಹಣವಾಗಲಿ ಕಾಣಿಸಲಿಲ್ಲ ಎಲ್ಲರಿಗೂ ಆಶ್ಚರ್ಯವಾದದ್ದು ಸ್ವಾಭಾವಿಕ ತಾನೆ ಮುಖ ಜೋಲು ಬಿತ್ತು ಆಚಾರ್ಯರು ಹತ್ತು ನಿಮಿಷ ಮೌನವಾಗಿ ಚಿಂತಿಸಿ ಹೀಗೆಂದರು ಆಚಾರ್ಯರು ಎಲ್ಲಾ ನಾವು ಕುಳಿತಿದ್ದ ರೈಲು ಡಬ್ಬಾಗೆ ಒಬ್ಬ ನಾಮ ಹಾಕಿದ ದಾಸಿಯ ಕುಳಿತಿದ್ದ ಹೌದಲ್ಲೋ ಶಿಷ್ಯರು ಹೌದು ಹೌದು ಆಚಾರ್ಯರು ನೀವು ನಮ್ಮ ಚೀಲ ತರುವುದನ್ನು ಬಿಟ್ಟು ಅವನ ಚೀಲ ತಂದು ಬಿಟ್ಟಿದ್ದೀರಂತೆ ತೋರುತ್ತದೆ ಆ ಶಿಷ್ಯ ಹಾಂಗಿದ್ದರೂ ಇದ್ದಿತು ಅರ್ಧರಾತ್ರಿ ಹಾಗೆ ನಿದ್ದೇಕಣ್ಣಿನಲ್ಲಿ ಒಂದಕ್ಕೆ ಇನ್ನೊಂದು ಭ್ರಮಿಸಿ ಹೀಗೆ ತಪ್ಪು ನಡೆದಿರಬಹುದು ಆಚಾರ್ಯರು ಆದನೋ ಎಲ್ಲಿ ಹೋದನೋ ಈಗ ಪತ್ತೆ ಮಾಡುವುದು ಹೇಗೆ ಇದು ನಮ್ಮ ಪ್ರಾರಬ್ಧ ನಾವು ಅನುಭವಿಸಬೇಕಾದದ್ದು ಹೀಗೆ ಸಮಾಧಾನ ಮಾಡಿಕೊಂಡರು ಸಭಾ ಕಲಾಪಗಳು ಶ್ರೀಮದ್ವ ಸಿದ್ಧಾಂತೋನ್ನಾಹಿನಿ ಸಭೆಯ ಸಂಚಾಲಕರು ಪ್ರತಿ ವರ್ಷವೂ ಆ ವರ್ಷದ ಸಭೆಯ ಆದಾಯ ವ್ಯಯಗಳನ್ನು ಕಾರ್ಯಾಲಾಪಗಳನ್ನು ಕುರಿತ ವರದಿಯ ಪುಸ್ತಕ ಪ್ರಕಟಿಸುತ್ತಿದ್ದರು ಅದು ಭಾರಿ ಪುಸ್ತಕ ಅದರಲ್ಲಿ ಸಭೆಯಲ್ಲಾದ ವಾಕ್ಯಾರ್ಥ ಚರ್ಚೆಗಳ ಸಾರಾಂಶವನ್ನು ಕೊಡುತ್ತಿದ್ದರು ಇದು ಶಾಸ್ತ್ರ ಕುತೂಹಲಗಳಿಗೆ ಪ್ರಯೋಜಕರ ಪ್ರಯೋಜನಕರವಾಗಿತ್ತು ಒಂದು ಸಾರಿ ದ್ವಾಸುಪರ್ಣ ಸಯುಜ ಸತಾಯ ಎಂಬ ಶ್ರುತಿಯ ಮೇಲೆ ನಡೆದ ವಾದ ವಿವಾದಗಳ ವರದಿಯನ್ನು ಓದಿದ್ದು ನನಗೆ ಜ್ಞಾಪಕವಿದೆ ಮಠಗಳ ವಿವಾದಗಳ ವರದಿಯೂ ಇರುತ್ತಿತ್ತು ಸಭಾಸ್ಥಾನದಲ್ಲಿದ್ದ ಶ್ರೀಮದ್ ವೇದ ವ್ಯಾಸ ಮೂರ್ತಿಯ ಪೂಜೆ ನಡೆಸುವ ಅಧಿಕಾರ ಯಾವ ಮಠದ್ದು ಅಗ್ರತೀರ್ಥ ಯಾವ ಮಠದ್ದು ನೈವೇದ್ಯ ಸಮರ್ಪಣೆ ಯಾರಿಂದ ಆಗಬೇಕಾದದ್ದು ಇಂತಹ ಅವಾಂತರ ವಿಷಯಗಳ ಮೇಲಣ ವಾಗ್ವಾದಗಳ ಪ್ರಸ್ತಾವ ಆ ವರದಿಯ ಪುಸ್ತಕದಲ್ಲಿರುತ್ತಿತ್ತು ಶ್ರೀಮದ್ ಶ್ರೀಮದುತ್ತರಾದಿ ಮಠಕ್ಕೂ ಶ್ರೀಮದ್ವಾ ಸರಾಯ ಮಠಕ್ಕೂ ತಕರಾರು ಬಂದಿತ್ತೆಂದು ನನ್ನ ಜ್ಞಾಪಕ ಆ ತಕರಾರೇ ಸಭೆಗೆ ಕೊಡಲಿಯಾಯಿತು ಸೇಡು ಉಳಿತು ಸಂಸ್ಥೆ ಅಳಿಯಿತು ಮಠಗಳ ವೈಷಮ್ಯ ಮುಳುಬಾಗಿಲಲ್ಲಿದ್ದ ಮಾಧ್ವ ಮಠಗಳು ಎರಡೆಂದು ಹೇಳಿದ್ದೇನೆ ಆ ಎರಡು ಮಠಗಳಿಗೂ ಒಂದು ವೈಷಮ್ಯ ಕಾರಣ ಹುಟ್ಟಿಕೊಂಡಿತು ಮಜ್ಜಿಗೆ ಹಳ್ಳಿ ಸ್ವಾಮಿಗಳು ಊರಿನಲ್ಲಿ ನೆಲೆಸಿದ್ದವರೆಲ್ಲರನ್ನು ನೆಲೆಸಿದ್ದವರಲ್ಲವೆಂದು ಆಗಾಗ ಬಂದು ಹೋಗುತ್ತಿದ್ದವರೆಂದು ಹೇಳಿದನಲ್ಲವೇ ಆ ಸ್ವಾಮಿಗಳು ರಸಿಕೋದಾರಿಗಳು ಮಠದಲ್ಲಿ ಆನೆ ಕುದುರೆಗಳನ್ನಿಟ್ಟಿದ್ದದಲ್ಲದೆ ಆ ಪ್ರಾಣಿಗಳಲ್ಲಿ ವಾತ್ಸಲ್ಯ ತೋರುತ್ತಿದ್ದರು ಮಜ್ಜಿಗೆಹಳ್ಳಿ ಸ್ವಾಮಿಗಳು ಆನೆ ಆನೆಗಳ ಪಕ್ಕದಲ್ಲಿ ನಿಂತು ರಾಮ್ ಸೀತಾಬೋಲ್ ಎಂದು ಆಜ್ಞೆ ಮಾಡಿದಾಗ ಆನೆಯು ಬೃಂಹಿತ ಮಾಡಿದ್ದನ್ನು ನಾನು ನೋಡಿ ಕೇಳಿದ್ದೇನೆ ಸ್ವಾಮಿಗಳೂ ಸರಸಿಗಳು ಆದರೆ ತಮ್ಮ ಮಠದ ಮೇಲ್ಮೆಯ ವಿಷಯದಲ್ಲಿ ಅಭಿಮಾನವುಳ್ಳವರು ಒಂದು ಸಾರಿ ನಾನು ಪಾಸ್ ಮಾಡಿರುವ ಏಕೈಕ ಪರೀಕ್ಷೆಯಾದ ಲೋಯರ್ ಸೆಕೆಂಡರಿ ಪರೀಕ್ಷೆಗೋಸ್ಕರ ಕೇಂದ್ರವಾಗಿ ನಿಯಮಿತವಾಗಿದ್ದ ಕೋಲಾರಕ್ಕೆ ಪ್ರಯಾಣ ಮಾಡುತ್ತಿದ್ದೆ ನಾವು ಎಂಟು ಹತ್ತು ಹತ್ತು ಮಂದಿ ವಿದ್ಯಾರ್ಥಿಗಳು ನಾವು ನನ್ನ ಮೇಷ್ಠರು ಎರಡು ಎತ್ತಿನ ಗಾಡಿಗಳಲ್ಲಿ ಪ್ರಯಾಣಿಸುತ್ತಿದ್ದೆವು ತುಂಬುಹಳ್ಳಿ ಎಂಬುದು ಮುಳಬಾಗಿಲಿನಿಂದ ಒಂಬತ್ತು ಮೈಲಿ ದೂರ ಕೋಲಾರಲ್ಲಿಂದ ಒಂಬತ್ತು ಮೈಲಿ ಅಲ್ಲಿ ಪಾಲಾರ್ ನದಿ ಹರಿಯುತ್ತದೆ ಈ ತಂಬುಹಳ್ಳಿಯಿಂದ ದಕ್ಷಿಣಕ್ಕೆ ಇನ್ನೊಂದು ಮೈಲಿ ಆಚೆ ಮಜ್ಜಿಗೆ ನಮ್ಮ ಪ್ರಯಾಣದ ದಿವಸ ಬೆಳಿಗ್ಗೆಯೇ ಮೋಡವಾಗಿತ್ತು ತಂಬು ಬರುವ ವೇಳೆಗೆ ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು ಅಂತ ವೇಳೆಯನ್ನು ನಾವು ಕಂಡಿರುವುದು ನಾಲ್ಕೈದು ಸಾರಿ ಮಾತ್ರ ಮದ್ಯಾನ ಹನ್ನೊಂದು ಗಂಟೆಯ ಸಮಯ ಇರಬಹುದು ಆ ಹೊತ್ತು ನಮಗೆ ಸ್ನಾನ ಭೋಜನಗಳಲ್ಲಿ ಮಠದಲ್ಲಿ ಅನುಕೂಲಿಸಿತೇನೋ ನೋಡೋಣವೆಂದು ನಮ್ಮ ಮೇಷ್ಟರು ಈ ಹಳ್ಳಿಗೆ ಹೋಗಿ ವಿಚಾರಿಸಿದರು ಅವರಿಂದ ದೊರೆತ ಉತ್ತರ ಅನುಕೂಲವಾಗಿತ್ತು ನಾವೆಲ್ಲಾ ಅಲ್ಲಿಗೆ ಹೋಗಿ ಗಾಡಿಯಿಂದ ಇಳಿದೆವು ಮಠದಲ್ಲಿ ಮೂರು ನಾಲ್ಕು ಕಡೆ ಅಗ್ಗಿಷ್ಟಿಕೆಯಿಂದಲೂ ಬೆಂಕಿ ಕೆಂಡದಿಂದಲೂ ಮೈ ಕಳಿಸಿಕೊಳ್ಳುತ್ತಾ ವೈದಿಕ ಬ್ರಾಹ್ಮಣರು ಊಟಕ್ಕೆ ಅಣಿ ಮಾಡುತ್ತಿದ್ದರು ನಮ್ಮ ಅದೃಷ್ಟಕ್ಕೆ ಸರಿಯಾಗಿ ಆ ಹೊತ್ತು ದ್ವಾದಶಿ ಮಾಧವ ಮಾಧವ ಸಾಧಕ ಒಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ನಂದನ ನಂದನ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ವರದ ಈ ದ್ವಾದಶ ಸ್ತೋತ್ರವನ್ನು ಹೇಳುತ್ತಿದ್ದರು ಈ ವಾಕ್ಯಗಳು ನನಗೆ ಪೂರ್ವಪರಿಚಿತಗಳಾಗಿದ್ದವು ಮಾಧ್ವರ ಸಹವಾಸ ಪ್ರಭಾವದಿಂದ ಕಡೆಯ ಪಾದವನ್ನು ಹಾಸ್ಯಕ್ಕಾಗಿ ಆನಂದ ತೀರ್ಥ ಪರಾತಾನ ಹೊಡೆದ ಎಂದು ಹುಡುಗರು ಒದರುತ್ತಿದ್ದುದುಂಟು ಪರಾತಾನ ಅಂದರೆ ಒಂದು ಪರಾಯತದಷ್ಟು ದೊಡ್ಡ ತಟ್ಟೆ ಅನ್ನ ನಾವು ಬಿಸಿನೀರು ಸ್ನಾನ ಮಾಡಿ ಅಲ್ಲಿ ಸುಖ ಭೋಜನ ಮಾಡಿದೆವು ಮಜ್ಜಿಗೆಹಳ್ಳಿ ಮಠದ ಶ್ರೀ ಶ್ರೀಗಳವರು ಮುಳಬಾಗಿಲಿಗೆ ಬಿಜ ಮಾಡಿಸಬೇಕೆಂದು ಆಶೆಯಿಟ್ಟುಕೊಂಡಿದ್ದರು ಆದರೆ ಒಂದು ವಿಘ್ನ ಮುಳಬಾಗಿಲಿನ ರಾಜಬೀದಿ ಎಂದರೆ ಪೇಟೆ ಬೀದಿ ಅದು ಶ್ರೀಪಾದರಾಜರ ಮಠದ ಮುಂದೆಯೇ ಹರಿದು ಸಾಗುತ್ತದೆ ಈ ಮಠದ ಉತ್ತರ ಪಾರ್ಶ್ವದಲ್ಲಿ ಊರಿಗೆ ಮುಖ್ಯಾಧಾರವಾದ ದೊಡ್ಡ ಪುಷ್ಕರಣಿ ಇದೆ ಅದರಿಂದ ಉತ್ತರಕ್ಕೆ ಇರುವ ರಸ್ತೆಯಲ್ಲಿ ಪಶ್ಚಿಮಕ್ಕೆ ಹೋದರೆ ಮಜ್ಜಿಗೆಹಳ್ಳಿಯ ಮಠ ಸಿಕ್ಕುತ್ತದೆ ಆ ಸ್ವಾಮಿಗಳ ಮನೋಗತವೇನೆಂದರೆ ತಮ್ಮ ಮೇನ ಮೆರವಣಿಗೆ ಶ್ರೀಪಾದರಾಜರ ಮಠದ ಮುಂದೆ ಪೂರ್ವ ದಿಕ್ಕಿಗೆ ನಡೆದು ಸಾಗಿ ಪೇಟೆ ಹಾಯ್ದು ರಸ್ತೆಯ ಕೊನೆಯಲ್ಲಿ ಉತ್ತರ ಪಾರ್ಶ್ವಕ್ಕೆ ತಿರುಗಿ ಅಲ್ಲಿಂದ ಪಶ್ಚಿಮಕ್ಕೆ ತಿರುಗಿ ಮೇಲೆ ಹೇಳಿದ ಕುಂಟೆಯ ಉತ್ತರ ಭಾಗದಲ್ಲಿ ಮುಂದಕ್ಕೆ ನಡೆದು ತಮ್ಮ ಮಠ ಸೇರಬೇಕು ಈ ಪ್ಲಾನಿಗೆ ಶ್ರೀಪಾದರಾಜ ಮಠದವರು ಅಡ್ಡಿ ತಮ್ಮ ಮಠದ ಮುಂದೆ ಬಾಜಾ ಭಜಂತ್ರಿ ಸಮೇತವಾಗಿ ಇನ್ನೊಂದು ಮಠದ ನಡಿದರೆ. ಅದು ತಮ್ಮ ಮಠಕ್ಕೆ ಅವಮಾರ್ಯಾದೆ ಎಂದು ತಕರಾರೆಬ್ಬಿಸಿದರು ತಕರಾರು ಕೋರ್ಟು ಕಚೇರಿಗಳಿಗೂ ಹತ್ತಿತು ಹೀಗೆ ಹೇಗೆ ತೀರ್ಮಾನವಾಯಿತು ನೆನಪಿಲ್ಲ ಈ ಪ್ರಕರಣ ಹಿಂದೂಜನ ಜ್ಞಾಪಕದಲ್ಲಿರಿಸಿಕೊಳ್ಳಬೇಕಾದದ್ದು ಸಗಣಿ ಕೂಟ ಶ್ರೀಮನ್ ಮಾಧ್ವ ಮಂಡಲಿಯಲ್ಲಿ ವ್ಯಾಸಕೂಟ ದಾಸಕೂಟ ಎಂಬೆರಡು ಸಂಪ್ರದಾಯಗಳು ಪ್ರಸಿದ್ಧವಾದವು ವ್ಯಾಸಕೂಟದವರು ಶ್ರೀ ವೈಷ್ಣವರಲ್ಲಿ ಒಡಗಲೆಯವರಂತೆ ವೇದಶಾಸ್ತ್ರಗಳನ್ನು ಪ್ರಮಾಣವಾಗಿರಿಸಿಕೊಂಡವರು ದಾಸಕೂಟದವರು ಶ್ರೀ ವೈಷ್ಣವರ ತೆಂಗಲೆಯವರಂತೆ ಪುರಂದರಾದಿ ಹರಿದಾಸರ ಅನುಭವ ವಚನಗಳನ್ನು ಪ್ರಮಾಣವಾಗಿ ಇರಿಸಿಕೊಂಡವರು ಈ ಎರಡು ಶಾಖೆಗಳ ಜೊತೆಗೆ ಮುಳಬಾಗಿಲಿನಲ್ಲಿ ಸಗಣಿ ಕೂಟವೆಂಬ ಇನ್ನೊಂದು ಸಂಪ್ರದಾಯ ಕೆಲವು ಕೆಲವು ವರ್ಷ ಕಾಲ ಪ್ರಚಲಿತವಾಗಿತ್ತು ಇದರ ವಿಶೇಷ ಲಕ್ಷಣ ಆಚಾರ ನಿಯಮಗಳ ಕಟ್ಟುನಿತ್ತು ಇವರಿಗೆ ಏಕಾದಶಿ ಉಪವಾಸ ವಿಷಯದಲ್ಲಿ ತುಂಬಾ ಶ್ರದ್ಧೆ ಆ ಹೊತ್ತು ಎಮೆಗಳನ್ನು ಕುಂಟೆಯಲ್ಲಿ ಇಳಿಸಿ ತೊಳೆಯಲಿಕ್ಕೆ ಸರಿಯಾದ ದಿವಸ ಅಂದು ಸಂಜೆ ನಾಲ್ಕಕ್ಕೆ ಮುಂಚೆ ಸ್ನಾನವಿಲ್ಲ ಏಕೆಂದರೆ ಯಥಾ ಪ್ರಕಾರ ವೇಳೆಗೆ ಸ್ನಾನ ಮಾಡಿದರೆ ಯಥಾ ಪ್ರಕಾರ ಹಸುವೆ ಆದಿತ್ತು ಮತ್ತು ಸ್ನಾನ ಕಾಲದಲ್ಲಿ ರೋಮ ಕೂಪಗಳ ಮೂಲಕ ದೇಹದೊಡಕ್ಕೆ ನೀರಿಳಿದು ಬೋಜನದಂತೆ ಆದಿತು ಆದ್ದರಿಂದ ತಡೆಯಲಾಗದ್ ಲಾಗುವಷ್ಟು ಹೊತ್ತು ತಡೆದು ಆಮೇಲೆ ಕೊಳದಲ್ಲಿ ಮೈ ಎದ್ದಿ ಆ ಕೂಡಲೇ ದೇವರ ಪೂಜೆಗೆ ಕೂಡತಕ್ಕದ್ದು ಆಗ ತೀರ್ಥ ಲಭ್ಯವಾಗುತ್ತದೆ ಏಕಾದಶಿಯ ದಿವಸ ತೀರ್ಥ ಮಾತ್ರ ಸೇವಿಸಬೇಕಾದದ್ದು ಇದು ಒಂದು ಅತಿರೇಕ ಲಕ್ಷಣ ಇದಕ್ಕಿಂತ ಚೋದ್ಯವಾದದ್ದು ಇನ್ನೊಂದು ಅದು ಗೋಮಯದ ಪರಮ ಪವಿತ್ರತೆ ಬೆಳಿಗ್ಗೆ ಹಾಸಿಗೆಯಿಂದ ಹಾಸಿಗೆಯಿಂದೇಳುತ್ತಲೇ ಆಕಳ ಸಗಣಿಯನ್ನಷ್ಟು ಸಂಪಾದಿಸಿ ನೀರಿನಲ್ಲಿ ಕದರಿ ಆ ನೀರಿನಿಂದ ಮುಖ ಪ್ರಕ್ಷಾಳನ ಬಳಿಕ ಗೋಮಯದೊಡನೆ ಕಲಸಿದ ಬುಚ್ಚಿಕೆಯನ್ನು ಹಣೆಯಲ್ಲಿ ಧರಿಸತಕ್ಕದ್ದು ಆಮೇಲೆ ಆ ನೀರನ್ನು ತುಳಸಿ ಗಿಡದ ಮೇಲೆ ಪ್ರೋಕ್ಷಿಸಿ ತುಳಸಿಯನ್ನು ಶುದ್ಧಪಡಿಸತಕ್ಕದ್ದು ಮತ್ತು ತನ್ನ ಉಸಿರು ತುಳಸಿಗೆ ಸೋಗದಂತೆ ಮೂಗಿನ ಮೇಲೆ ದೋತ್ರ ಸೆಳೆದುಕೊಂಡಿರತಕ್ಕದ್ದು ಹಾಗೆಯೇ ಸಾಲಿಗ್ರಾಮಾದಿಗಳಿಗೆ ಅಭಿಷೇಕ ಮಾಡುವ ಕಾಲದಲ್ಲಿ ಆ ನೀರಿನ ಒಂದು ಚಿಟಿಕೆ ಗೋಮಯವನ್ನು ಕೆಲಸಿರತಕ್ಕದ್ದು ತುಳಸಿ ಸಿಗದೆ ಹೋದ ಸಂದರ್ಭಕ್ಕಾಗಿ ತುಳಸಿ ಕಾಷ್ಟಗಳನ್ನಿರಿಸಿಕೊಂಡಿದ್ದು ಅದನ್ನು ಸಣ್ಣ ಸಣ್ಣ ತುಂಡಾಗಿ ಚ್ಯೂಟಿ ಅದರಿಂದ ಅರ್ಚನೆ ಮಾಡತಕ್ಕದು ಇದು ಗೋಮಯ ಶುದ್ಧಿಯಾದ ಮೇಲೆ ಹೀಗೆ ಗೋಮಯವು ಸರ್ವ ಪ್ರಶಸ್ತವಾಗಿದ್ದರಿಂದ ಆ ಸಂಪ್ರದಾಯಸ್ಥರಿಗೆ ಸಗಣಿಕೂಟವೆಂಬ ಹೆಸರು ಇದರಲ್ಲಿ ನಾನು ಎಲ್ಲವನ್ನೂ ಸ್ವಯಂ ಕಂಡವನಲ್ಲ ಅದರಲ್ಲಿ ಕೊಂಚ ಭಾಗ ಕೇಳಿದ ಮಾತು ಅದರಲ್ಲಿ ಕುಹಗವಿದ್ದರೂ ಇದ್ದೀತು ಮಡಿ ಆಚಾರ ನೇಮ ಎಂದು ಹೊರಟರೆ ಅದರಲ್ಲಿ ಅತಿಯೂ ವಿಪರೀತವೂ ಆಗುವುದು ಅಪರೂಪವಲ್ಲ ಸಗಣಿ ಕೂಟವೆಂಬುದು ಅಂಥ ವಿಪರೀತಕ್ಕೆ ದೃಷ್ಟಾಂತ ಆ ಕೂಟ ಬಹುಕಾಲ ಉಳಿದದ್ದಲ್ಲ ಅದರಲ್ಲಿ ಜನ ಬಾಹುಳ್ಯವೂ ಇರಲಿಲ್ಲ ಈಗ ಕೂಟದ ಹೆಸರನ್ನು ಹೇಳುವವರೇ ಇಲ್ಲ